ಓಂ ಶ್ರೀಗುರುಭ್ಯೋ ನಮಃ ಹರಿ ಶ್ರೀಗುರುಭ್ಯೋ ನಮಃ ಹರಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಡಾಕ್ಟರ್ ಕೆ ಜಿ ಶರ್ಮರ ವೇದಾಂತದಲ್ಲಿನ ಕೆಲವು ಪದಗಳು ಅರ್ಥಗಳು ಎನ್ನತಕ್ಕಂಥ ಕೃತಿ ವೇದಾಂತ ಪರಿಭಾಷೆ ಅದರಲ್ಲಿ ಇವತ್ತು ನಾವು ಮೂರನೇ ಕಂತು ನೋಡ್ತಾ ಇದ್ದೇವೆ ಮೊದಲಿಗೆ ಶಂಕರ ಭಗೋತ್ಪಾದರ ಚರಣರವಿಂದಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಚರಣತಲಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣತಲ್ಲಿ ಶರಣಾಗುತ್ತಾ ವೇದಾಂತದ ಪಾರಿಭಾಷಿಕ ಶಬ್ದಗಳು ಸುಬ್ರಹ ಶರ್ಮರ ಕೃತಿ ಡಾಕ್ಟರ್ ಕೆ ಜಿ ಇವತ್ತು ಮೂರನೇ ಕಂತು ಅವಿದ್ಯೆಯು ಮಾಯೆಯು ಅಂಥೇಳಿ ಅವಿದ್ಯಾ ಹಾಗೂ ಮಾಯ ಈ ಎರಡೂ ಶಬ್ದಗಳು ವೇದಾಂತದಲ್ಲಿ ಅತ್ಯಂತ ಮುಖ್ಯವಾದವುಗಳು ಅವಿದ್ಯಾ ಅಂದರೆ ತಪ್ಪು ತಿಳುವಳಿಕೆ ಮಾಯ ಎಂದರೆ ಅವಿದ್ಯೆಯಿಂದ ತೋರುತ್ತಿರುವಂಥ ವಸ್ತು ಅವಿದ್ಯೆಯು ಮನಸ್ಸಿನ ದೋಷವಾದರೆ ಮಾಯೆಯು ಅವಿದ್ಯೆಯಿಂದ ತೋರುತ್ತಿರುವ ಬಾಹ್ಯ ಪದಾರ್ಥ ನೋಡಿ ಸ್ಪಷ್ಟವಾಗಿ ಹೇಳ್ತಾ ಏನು ವ್ಯತ್ಯಾಸ ಅವಿದ್ಯೆ ಮತ್ತು ಮಾಯೆ ಅವಿದ್ಯೆ ಎಂದರೆ ಅಜ್ಞಾನ ಮನಸ್ಸಿನ ದೋಷ ತಪ್ಪು ತಿಳುವಳಿಕೆ ಮಾಯೆ ಅಂದರೆ ಆ ಅಜ್ಞಾನದಿಂದಾಗಿ ತೋರ್ ಆ ಅವಿದ್ಯೆಯಿಂದಾಗಿ ತೋರುತ್ತಿರತಕ್ಕಂತಹ ಹೊರಗಿನ ಯಾವುದೊಂದು ವಸ್ತು ಬಾಹ್ಯದೃಷ್ಟಿ ಮನಸ್ಸಿನ ಸಂಕಲ್ಪ ಬಾಹ್ಯ ದೃಷ್ಟಿ ಮಾಯೆಯು ಬಾಹ್ಯ ವಸ್ತು ಆದರೆ ಅವಿದ್ಯೆಯು ಮಾನಸಿಕವಾದ ತಪ್ಪು ತಿಳುವಳಿಕೆ ಇದನ್ನೇ ಶ್ರೀಶಂಕರ್ ಹೀಗೆ ಹೇಳ್ತಾರೆ ಅವಿದ್ಯಾ ಕಲ್ಪಿತ ಮಾಯಾ ಅವಿದ್ಯೆಯಿಂದ ಕಲ್ಪಿತವಾದದ್ದು ಮಾಯೆ ಅವಿದ್ಯಾ ಕೃತ ಮಾಯಾ ಅವಿದ್ಯೆಯಿಂದ ಉಂಟಾದದ್ದು ಮಾಯೆ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಮಾಯಾ ಅವಿದ್ಯಾ ದೋಷದಿಂದ ತಂದೊಡ್ಡಲ್ಪಟ್ಟ ಪದಾರ್ಥವೇ ಮಾಯಾ ಅವಿದ್ಯಾ ಪ್ರದರ್ಶಿತ ಮಾಯಾ ಅವಿದ್ಯೆಯಿಂದ ತೋರಿಸಲ್ಪಟ್ಟದ್ದು ಮಾಯಾ ಅವಿದ್ಯಾ ವಿಜೃಂಭಿತ ಮಾಯಾ ಅವಿದ್ಯೆಯಿಂದ ಮೆರೆಸಲ್ಪಡುತ್ತಿರುವ ಹುಸಿ ತೋರಿಕೆಯ ಪದಾರ್ಥವೇ ಮಾಯಾ ಅಂತೂ ಮೊದಲು ಅವಿದ್ಯೆ ಅದರಿಂದ ಅನಂತರ ಮಾಯೆ ಎಂದು ತಿಳಿಯಬೇಕು ಮನಸ್ಸಿನಲ್ಲಿ ಸಂಕಲ್ಪ ಅವಿದ್ಯೆ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಆಮೇಲೆ ಮಾಯೆ ಅಂತಕ್ಕಂಥ ತೋರುವಂಥದ್ದು ಮೊದಲು ಅವಿದ್ಯೆ ಅನಂತರ ಮಾಯೆ ಅವಿದ್ಯೆ ಆ ದೋಷವು ಅದರಿಂದ ತೋರುತ್ತಿದ್ದ ಹುಸಿ ತೋರಿಕೆಯಾದ ಮಾಯೆಯು ತಾನು ತಾನಾಗಿ ತೊಲಗಿಬಿಡ್ತದೆ ಹಗ್ಗದಲ್ಲಿ ಭ್ರಾಂತಿ ಜ್ಞಾನದಿಂದ ಸರ್ಪವು ತೋರುತ್ತಿದೆಯಲ್ಲವೇ ಭ್ರಾಂತಿಯು ಮಾನಸಿಕ ರಜ್ಜು ಸರ್ಪವು ತೋರುತ್ತಿರುವ ಮಾಯೆ ರಜ್ಜು ಸರ್ಪ ಹಗ್ಗವು ಹಾವಾಗಿ ತೋರುವಂಥದ್ದು ಮಾಯೆ ಭ್ರಾಂತಿ ಮಾನಸಿಕ ಭ್ರಾಂತಿಜ್ಞಾನ ಅಜ್ಞಾನದಿಂದಲೇ ನಮಗೆ ಮಾಯಾ ಪ್ರಪಂಚವು ಸತ್ಯವಾಗಿ ತೋರ್ತಾ ಇದೆ ಅಜ್ಞಾನವು ಅಥವಾ ಅವಿದ್ಯೆಯು ಬಾಧಿತವಾದ ಕೂಡಲೇ ಅಜ್ಞಾನದಿಂದ ಅಂದರೆ ಅಜ್ಞಾನವು ನಿವಾರಣೆ ಕೂಡಲೇ ಅಜ್ಞಾನದಿಂದ ತೋರುತ್ತಿದ್ದ ಮಾಯೆಯೂ ತಾನೇ ತಾನಾಗಿ ತೊಡಗಿಬಿಡುತ್ತದೆ ಹೀಗಾಗಿ ಅಜ್ಞಾನವನ್ನು ಅಂದರೆ ಮಿಥ್ಯಾಜ್ಞಾನವನ್ನು ಆತ್ಮೈಕತ್ವ ಜ್ಞಾನದಿಂದ ಕಳೆದುಕೊಂಡರೆ ಆಗ ಮಾಯೆಯು ಸಹಜವಾಗಿ ನಿವೃತ್ತಿಯಾಗಿ ಬಿಡುತ್ತದೆ ಮಾಯೆಯು ವ್ಯಾಕೃತ ಮಾಯೆಯೆಂದು ಅವ್ಯಾಕೃತ ಮಾಯೆ ಎಂದು ಎರಡು ರೀತಿಯಲ್ಲಿದೆ ಕಣ್ಣಿಗೆ ತೋರುವಂಥ ಮಿಥ್ಯೆಯು ಎರಡು ರೀತಿಯ ಅವ್ಯಾಕೃತ ಮತ್ತು ವ್ಯಾಕೃತ ಅಂತ ಹೇಳ್ತಾರೆ ಈ ಎರಡೂ ವಿಧವಾದ ಮಾಯೆಯು ಅವಿದ್ಯೆಯಿಂದಲೇ ತೋರ್ತಾಯಿದೆ ಆದ್ದರಿಂದಲೇ ಆತ್ಮಜ್ಞಾನೋದಯವಾದ ಕೂಡಲೇ ಅವಿದ್ಯಾಕೃತವಾದ ವ್ಯಾಕೃತ ಅವ್ಯಾಕೃತಗಳೆರಡೂ ಇಲ್ಲವಾಗ್ತವೆ ಅಂತೇಳಿ ಹೇಳ್ತಾರೆ ವ್ಯಾಕೃತ ಅಂದರೆ ಚೆನ್ನಾಗಿ ಸಾಕಾರ ರೂಪವಾದಂತಹದ್ದು ಅವ್ಯಾಕೃತ ಅಂತ ಹೇಳಿದರೆ ಸ್ಪಷ್ಟವಾಗಿ ತೋರದೇ ಇರತಕ್ಕಂಥದ್ದು ಈಷಣಾತ್ರಯ ಮುಂದನೇದು ವಿಚಾರ ಏಷಣಾತ್ರಯ ಅಂದರೆ ಆತ್ಮಜ್ಞಾನ ಪ್ರಾಪ್ತಿಗೆ ಈ ಏಷಣಾತ್ರಯ ಬೇಕು ಅಂದರೆ ವೇದಾಂತಗಳು ಹೇಳ್ತವೆ ಏಷಣಾತ್ರಯಗಳನ್ನು ಬಿಟ್ಟವನಿಗೆ ಆತ್ಮಜ್ಞಾನದಲ್ಲಿ ಅಧಿಕಾರ ಏಷಣಾತ್ರಯ ಸನ್ಯಾಸವೆಂಬುದು ನಿವೃತ್ತಿ ಪ್ರಧಾನವಾದ ವೈರಾಗ್ಯ ಪ್ರಧಾನವಾದ ಸಾಧನವೂ ಸರಿ ಹಾಗಾದರೆ ಏಷಣಾತ್ರಯ ಅಂತ ಹೇಳಿದರೆ ಏನು ಅಂತೇಳಿ ನೋಡೋಣ ಈಷಣ ಅಥವಾ ಏಷಣ ಎಂದರೆ ಆಶೆ ಎಂದರ್ಥ ಏಷಣಾತ್ರಯ ಎಂದರೆ ಆಶಾತ್ರಯ ಕಾಮತ್ರಯ ಎಂದರ್ಥ ಮೂರು ರೀತಿಯ ಆಶೆಗಳಿಗೆ ಅಥವಾ ಕಾಮಗಳಿಗೆ ಏಷಣಾತ್ರಯ ಅಂತೇಳಿ ಹೆಸರು ಮನುಷ್ಯರ ಮನಸ್ಸಿನಲ್ಲಿ ನೂರಾರು ಸಹಸ್ರಾರು ಕಾಮಗಳಿರುತ್ತವೆಯಲ್ಲವೇ ಅವೆಲ್ಲವನ್ನು ಸೇರಿಸಿ ಮೂರರಲ್ಲಿ ಅಡಕ ಮಾಡಿರ್ತಾರೆ ಆ ಮೂರು ಕಾಮಗಳಿಗೆ ಏಷಣಾತ್ರಯ ಈಶಣಾತ್ರಯ ಅಂತೇಳಿ ಹೆಸರು ಅವುಗಳು ಯಾವುವು ಎಂದರೆ ಪುತ್ರ ಈ ಶಣ ವಿತ್ತ ಪುತ್ರ ಈಷಣ ಮಗನಿಂದ ಸುಖವನ್ನು ಪಡೆಯಬೇಕೆಂಬ ಆಶೆ ಮಗನನ್ನು ಪಡೆದುಕೊಂಡು ನಾನು ಈ ಲೋಕವನ್ನು ಗೆಲ್ಲಬೇಕು ನನಗೆ ಈ ಲೋಕದಲ್ಲಿ ಕೀರ್ತಿ ಬರಬೇಕು ನನ್ನ ವಂಶವೂ ಚೆನ್ನಾಗಿ ಬೆಳೆಯಬೇಕು ಎಂಬ ಆಶೆಗೆ ಪುತ್ರೈಷಣ ಅಂತೇಳಿ ಹೆಸರು ಅದರಲ್ಲಿಯೇ ದಾರಾಷಣ ಇತ್ಯಾದಿಗಳು ಬರ್ತವೆ ಯಾಕೆಂದರೆ ಮಗನನ್ನು ಪಡೆಯಬೇಕಿದ್ರೆ ಪತ್ನಿ ಬೇಕು ಧಾರಾಷ್ ಧಾರಾಷಣ ಅಂದರೆ ಪತ್ನಿಯ ಬಯಕೆ ಬೇಕೆಂಬ ಬಯಕೆ ಹಾಗಾಗಿ ಅದು ಅದರಲ್ಲಿ ಅಂತರ್ಗತ ಆಗ್ತದೆ ಸಂಸಾರಿಯಾಗಬೇಕು ವಿವಾಹಿತನಾಗಬೇಕು ಪತ್ನಿಯೊಳಗೂಡಿ ಮಗನನ್ನು ಪಡೆದು ಲೋಕದಲ್ಲಿ ಚೆನ್ನಾಗಿ ವಂಶವು ಬೆಳೀಬೇಕು ಎನ್ನತಕ್ಕಂಥದ್ದು ಪುತ್ರ ಈಶಣ ಇನ್ನು ವಿತ್ತ ಈಶಣ ವಿತ್ತವನ್ನು ಹಣವನ್ನು ಚೆನ್ನಾಗಿ ಸಂಪಾದಿಸಬೇಕು ನಾನು ಕೀರ್ತಿವಂತನಾಗಬೇಕು ಅಧಿಕಾರಿಯಾಗಬೇಕು ಆರೋಗ್ಯವಂತನಾಗಬೇಕು ಎಂಬ ಆಶೆಯೇ ವಿತ್ತ ಈಶಣ ಎಷ್ಟೇ ನನಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಐಶ್ವರ್ಯವು ಬೇಕು ಎಂಬ ತೀವ್ರ ಹೆಚ್ಚಿಗೆ ವಿತ್ತ ಈಶಣ ಹೆಸರು ಇನ್ನು ಲೋಕ ಈಶಣ ನಾನು ಈ ಲೋಕದಲ್ಲಿ ಸುಖವಾಗಿರುವಂತೆಯೇ ಪರಲೋಕಗಳಲ್ಲಿಯೂ ಸುಖಿಯಾಗಿರಬೇಕು ಯಜ್ಞೆಯಾಗಾದ ಅನುಷ್ಠಾನಗಳನ್ನು ಉಪಾಸನೆಗಳನ್ನು ನಾನು ಮಾಡಿ ಮರಣಾನಂತರ ಉತ್ತಮ ಉತ್ತಮ ಲೋಕಗಳನ್ನು ಹೊಂದಬೇಕು ತೀವ್ರವಾದ ಇಚ್ಛೆ ಲೋಕೈಷಣ ಹೀಗೆ ಪುತ್ರ ಈಷಣ ವಿತ್ತೈಷಣ ಲೋಕೈಷಣೆಗಳೆಂಬ ಸಂಪೂರ್ಣವಾಗಿ ಬಿಟ್ಟವನೇ ವೇದಾಂತಕ್ಕೆ ಉತ್ತಮ ಅಧಿಕಾರಿಯು ಇಹಾಮುತ್ರ ಫಲಭೋಗ ವಿರಾಗ ಅಂಥೇಳಿ ಕಾಮಗಳನ್ನು ಬಿಟ್ಟವನಿಗೆ ಅಲ್ಲವೇ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿ ಉಂಟಾಗುವುದು ಅಂತೇಳಿ ಇನ್ನು ಅನುಬಂಧ ಚತುಷ್ಟಯ ಯಾವುದೇ ಒಂದು ಕಾವ್ಯಕ್ಕೆ ಅಥವಾ ಶಾಸ್ತ್ರಕ್ಕೆ ಅನುಬಂಧ ಚತುಷ್ಟಯು ಇರಲೇಬೇಕು ಆಗಲೇ ಅದಕ್ಕೆ ಬೆಲೆ ನೆಲೆ ಎಂದರೆ ಸಾರ್ಥಕ್ಯ ಬರ್ತದೆ ಅನುಬಂಧ ಚತುಷ್ಟಯವು ಇಲ್ಲದೆ ಹೋದರೆ ಅಂಥ ಶಾಸ್ತ್ರವು ವ್ಯರ್ಥವಾಗಿ ಹೋಗ್ತದೆ ಅದರಲ್ಲಿ ಯಾರಿಗೂ ಪ್ರವೃತ್ತಿಯೇ ಹೀಗಾಗಿ ವೇದಾಂತ ಶಾಸ್ತ್ರಕ್ಕೂ ಅನುಬಂಧ ಚತುಷ್ಟಯೂ ಇದ್ದೇ ಇರಬೇಕು ಸರಿ ಹಾಗಾದರೆ ವೇದಾಂತ ಶಾಸ್ತ್ರಕ್ಕೆ ಅನುಬಂಧ ಚತುಷ್ಟಯುಗಳು ಯಾವುವು ಎಂಬುದನ್ನು ನಾವೀಗ ನೋಡೋಣ ಅನುಬಂಧ ಚತುಷ್ಟಯ ಅಂದರೆ ಯಾವುದು ಮತ್ತು ವೇದಾಂತ ಶಾಸ್ತ್ರಕ್ಕೆ ಅದರಲ್ಲಿ ಯಾವ್ಯಾವುದು ಅಂತೇಳಿ ಅವುಗಳು ಅನುಬಂಧ ಚತುಷ್ಟೆಗೂ ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಕ್ಕೂ ಕಾವ್ಯಕ್ಕೂ ಯಾವುದು ಅಂದರೆ ವಿಷಯ ಅಧಿಕಾರಿ ಸಂಬಂಧ ಮತ್ತು ಪ್ರಯೋಜನ ಅಂಥೇಳಿ ಅನುಬಂಧ ಚತುಷ್ಟೆ ನಾವು ಇದನ್ನು ನೋಡೋದಿದ್ರೆ ಮೊದಲು ವಿಷಯ ಅಂದರೆ ಆ ಶಾಸ್ತ್ರ ಅಥವಾ ಕಾವ್ಯ ಯಾವುದಿದೆ ಒಂದು ಕೃತಿ ಗ್ರಂಥ ಇದೆ ಅದರ ಪ್ರಧಾನ ವಿಷಯ ಏನು ಅದು ವಿಷಯ ಅಧಿಕಾರಿ ಅಂದರೆ ಆ ಆ ವಿಷಯಕ್ಕೆ ಅಧಿಕಾರಿ ಯಾರು ಆ ಶಾಸ್ತ್ರಕ್ಕೆ ಆ ಕಾವ್ಯಕ್ಕೆ ಆ ಕಾವ್ಯವು ಯಾರಿಗೆ ಯಾರನ್ನು ಯಾರನ್ನುದ್ದೇಶಿಸಿ ಇರತಕ್ಕಂಥದ್ದು ಅದು ಅದನ್ನ ಓದಲಿಕ್ಕೆ ಯಾರು ಯೋಗ್ಯ ಯಾರಿಗೆ ಯೋಗ್ಯತೆ ಇದೆ ಎಂಥಿ ಹೇಗಿರಬೇಕು ಯೋಗ್ಯತೆ ಅದನ್ನು ತಿಳ್ಕೊಳ್ಬೇಕಿದೆ ಅದು ಅಧಿಕಾರಿ ಇನ್ನು ಸಂಬಂಧ ಆ ವಿಷಯಕ್ಕೂ ಈ ಅಧಿಕಾರಿಗೂ ಏನು ಸಂಬಂಧ ಅಥವಾ ಬೇರೆ ಬೇರೆ ರೀತಿಯ ಸಂಬಂಧ ಅದರಲ್ಲಿ ಬರ್ತದೆ ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧ ಏನು ಎನ್ನತಕ್ಕಂಥದ್ದು ವಿಷಯಕ್ಕೂ ವಿಷಯ ಈಗೂ ಸಂಬಂಧ ಆ ವಿಷಯ ಏನು ಆಮೇಲೆ ಈವನು ವಿಷಯ ಈ ಯಾರೋ ಅಧಿಕಾರಿ ಅದನ್ನು ಓದುವವನು ಅದನ್ನು ಅಧ್ಯಯನ ಮಾಡುವವನು ಏನು ಸಂಬಂಧ ಹ್ಞೂ ಆಮೇಲೆ ಪ್ರಯೋಜನ ಪ್ರಯೋಜನ ಅಂದರೆ ಇದರಿಂದ ಯಾವುದರಿಂದ ಈ ಶಾ ಯಾವುದೇ ಒಂದು ಶಾಸ್ತ್ರದಿಂದ ಪ್ರಯೋಜನ ಏನು ಇದೇ ಅನುಬಂಧ ಜೊತೇ ಒಂದು ಶಾಸ್ತ್ರ ಒಂದು ಕಾವ್ಯಕ್ಕೆ ಇಷ್ಟು ಬೇಕು ವಿಷಯ ಅಧಿಕಾರಿ ಸಂಬಂಧ ಪ್ರಯೋಜನ ಈಗ ಇಲ್ಲಿ ವೇದಾಂತ ಶಾಸ್ತ್ರಕ್ಕೆ ವಿಷಯ ಏನು ಅಂತೇಳಿ ಹೇಳ್ತಾರೆ ಅಧಿಕಾರಿ ಯಾರು ಪ್ರಯೋಜನ ಮತ್ತು ಸಂಬಂಧ ಏನು ಅಂತೇಳಿ ಹೇಳ್ತಾ ಇದ್ದಾರೆ ವಿಷಯ ಅಸಂಸಾರಿಯಾದ ಅವಿಕ್ರಯವಾದ ಅವಿಕ್ರಿಯವಾದ ಕೂಟಸ್ಥ ನಿತ್ಯವಾದ ಬ್ರ ಪರಬ್ರಹ್ಮವೇ ವೇದಾಂತ ದರ್ಶನಕ್ಕೆ ವಿಷಯ ಅಂದರೆ ವೇದಾಂತದಲ್ಲಿ ಪರಮ ತಾತ್ಪರ್ಯದಿಂದ ತಿಳಿಸಿರುವ ವಿಷಯವು ಪರಬ್ರಹ್ಮವೇ ಅಂತೇಳಿ ತಿಳಿಯಬೇಕು ಇನ್ನು ಅಧಿಕಾರಿ ವೇದಾಂತವನ್ನು ಓದುವ ಅಧ್ಯಯನ ಮಾಡುವ ಅರ್ಥ ಮಾಡಿಕೊಳ್ಳುವ ಅಧಿಕಾರಿಗಳು ಯಾರು ಯಾರಿಗಾಗಿ ವೇದಾಂತಗಳು ಹೊರಟಿವೆ ವೇದಾಂತದಿಂದ ಪ್ರಯೋಜನವು ಎಂಥವರಿಗೂ ಅಂದರೆ ನಿಜವಾದ ಮುಮುಕ್ಷು ಸಾಧಕರಿಗೆ ಮೋಕ್ಷ ಬೇಕು ಅಂತೇಳಿ ಹೇಳುವವರಿಗೆ ಜನ್ಮ ಮರಣ ರೂಪವಾದ ಸಂಸಾರ ಬಂಧನದಿಂದ ತಮ್ಮನ್ನು ಬಿಡಿಸಿಕೊಳ್ಳಬೇಕೆಂದು ಇಚ್ಛೆಪಡುತ್ತಿರುವ ಉತ್ತಮ ಮುಮುಖುಗಳೇ ವೇದಾಂತ ಅಧಿಕಾರಿಗಳು ಪ್ರಯೋಜನ ಮೋಕ್ಷಗಳಿಗೆ ವೇದಾಂತದಿಂದ ಆಗುವ ಫಲವೇನು ಅಂದರೆ ಮೋಕ್ಷ ಸಹಜವಾದ ಆನಂದವೇ ಮೋಕ್ಷ ಬ್ರಹ್ಮಿಷ್ಟನಾಗುವುದೇ ಫಲ ಭವಬಂಧನದಿಂದ ತನ್ನನ್ನು ತಪ್ಪಿಸಿಕೊಳ್ಳುವುದೇ ವೇದಾಂತದಿಂದ ಆಗುವ ಫಲ ಸಂಬಂಧ ಏನು ಅಂತಂದರೆ ಕರ್ಮೋಪಾಸನೆಗಳಿಗೂ ವೇದಾಂತಕ್ಕೂ ಸಂಬಂಧ ಏನು ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಸಂಬಂಧ ಏನು ಅಂದರೆ ಕರ್ಮೋಪಾಸನೆಗಳಿಂದ ಚಿತ್ತಶುದ್ಧಿ ಉಂಟಾಗಿ ಅನಂತರ ಅವುಗಳಿಂದ ವಿರಕ್ತನಾದ ಮೇಲೆ ಬ್ರಹ್ಮಾತ್ಮಜ್ಞಾನದಿಂದ ಮೋಕ್ಷ ಉಂಟಾಗ್ತದೆ ಇದು ಸಂಬಂಧ ಹೀಗೆ ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧಿ ಈ ನಾಲ್ಕಕ್ಕೆ ಒಟ್ಟಾಗಿ ಅನುಬಂಧ ಚತುಷ್ಟಯ ಅಂತೇಳಿಸಿದರು ಅನುಬಂಧ ಚತುಷ್ಟಯ ಸಾಧನಾಚತುಷ್ಟಯ ಸಾಧನಾಚುಷ್ಟಯ ಪಾದ ಚತುಷ್ಟಯ ಪುರುಷಾರ್ಥ ಚತುಷ್ಟಯ ಉಪಾಸನಾಫಲಚತುಷ್ಟಯ ಅಂತಃಕರಣಚತುಷ್ಟಯ ವರ್ಣಚತುಷ್ಟಯ ಆಶ್ರಮ ಚತುಷ್ಟಯ ಇವುಗಳನ್ನೆಲ್ಲ ಬಿಡಿಸಿ ಬೇರೆ ಬೇರೆಯಾಗಿ ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನದು ಉಪಾಧಿ ಈ ಚತುಷ್ಟಯಗಳು ಅಂಥೇಳಿ ಒಂದು ಪ್ರತ್ಯೇಕ ಇದು ಮಾಡಿದ್ದಾರೆ ಕೃತಿಯನ್ನು ಸುಬ್ರಹರ್ಮರು ಅದನ್ನು ನಾವು ಇನ್ನೊಮ್ಮೆ ನೋಡೋಣ ಮುಂದೆ ಈಗ ಇದು ಸಾ ಅನುಬಂಧ ಚತುಷ್ಟಯಗಳನ್ನು ನೋಡಿದಾಗ ಆಯ್ತು ಈಗ ಚತುಷ್ಟಯವನ್ನು ನೋಡಿದಾಗ ಆಯಿತು ಇನ್ನು ಮುಂದಿನದನ್ನು ನಾವು ನಾಳೆ ದಿವಸ ನೋಡೋಣ ಹರೇರಾಮಬ್ರ ಶರ್ಮ ಅರ್ಪಿತ ಸದ್ಗುರುಚರಿತಮಸ್ತು ಓಂ ತತ್ಸತ